ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪೌನ್ಮುಖ ದೇವಾಂತರಾತ್ಮಕ ವೈದೇವರ ಅಂತರಿಯಾಮೆಯಾಗಿ ದೇವತಾಂತರಿಯಾಮೆಯಾಗಿ ಭಗವಂತ ಸಾತ್ವಿಕ ರಾಜಸ ತಾಮಸ ಮೂರು ವಿಧ ಜೀವರೊಳಗಿದ್ದು ಕರ್ಮದ ಅಭಿವ್ಯಕ್ತಿಯನ್ನು ಆ ಜೀವರ ಸ್ವರೂಪಯೋಗ್ಯತೆಯಂತೆ ಮಾಡಿಸ್ತಾನೆ ಅಂತ ತಿಳಿಸಿದರು ಹಂಗಾದರೆ ಆ ಪರಮಾತ್ಮ ಹೇಗಿದ್ದಾನೆ ಅಣುವ ಮಹತ್ವ ಹೇಗಿದ್ದಾನೆ ಅಂತ ಜೀವನಿಗೆ ಪ್ರಶ್ನೆ ಬಂದರೆ ಈ ಪದ್ಯದಲ್ಲಿ ತಿಳಿಸ್ತಾರೆ ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ತಿಳಿಸ್ತಾರೆ ಅಣು ಮಹತ್ತಿನೊಳಿಪ ಘನ ಪರಮಾಣುವಿನೊಡಗಿಸುವ ಸೂಕ್ಷ್ಮವ ಮುಣಗಿಸುವ ತೇರಿಸುವ ಸ್ಥೂಲಗಳ ಮನ ಮಾಯವಿದು ಧನುಜರಕ್ಕಸರೆಲ್ಲರಿವನುಳು ಮುರಿದು ಮಾಡುವುದೇನು ಉಳೂಖಲ ಧಾನ್ಯಗಳ ಹಣಿಬಂಧದಲ್ಲಿ ಸಂಹರಿಪ ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಣುವಾಗಿರ್ತಕ್ಕಂಥ ಇದಾನೆ ಇದ್ದಾನೆ ಮಹತ್ತಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲೂ ಕೂಡ ಪರಮಾತ್ಮ ವಿರಾಟ್ ರೂಪಿಯಾಗೂ ಇರ್ತಾನೆ ಅಣುವಿನೊಳಗೆ ಅಣುವಾಗಿ ಇರ್ತಾನೆ ಮಹತ್ತಿನೊಳಗೆ ಅಣುವಾಗೂ ಇರ್ಬೋದು ಮಹತ್ತಾಗೂ ಇರ್ಬೋದು ಇದು ಭಗವಂತನ ಅದ್ಭುತವಾಗಿರ್ತಕ್ಕಂಥ ವ್ಯಾಪ್ತಿ ಅವನ ಪ್ರತಿಯೊಂದು ರೂಪನೂ ಕೂಡ ಏಕಕಾಲದಲ್ಲಿ ಅಣುವಿಗಿಂತ ಅಣುವು ಆಗತ್ತೆ ಮಹತ್ತಿಗಿಂತ ಮಹತ್ತು ಆಗತ್ತೆ ಏಕಕಾಲದಲ್ಲಿ ಎರಡು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಧರ್ಮಗಳನ್ನು ಕಾಣಬೇಕು ಅಂತಾದರೆ ಭಗವಂತನಲ್ಲಿ ಮಾತ್ರ ಸಾಧ್ಯ ಯಾಕೆಂದರೆ ಅವರೊಬ್ನೇ ಸರ್ವಜ್ಞೆ ಸರ್ವೋತ್ತಮನಾಗಿರ್ತಕ್ಕಂಥವೂ ಸ್ವತಂತ್ರ ಪರಸ್ಪರ ವಿರುದ್ಧ ಧರ್ಮಗಳನ್ನು ಅಣು ಮತ್ತು ಮಹತ್ ಎರಡೂ ರೂಪಗಳನ್ನು ಏಕಕಾಲದಲ್ಲಿ ಬೇಕಾದರೂ ನೋಡ್ಬೋದು ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ಒಂದು ಸಲ ಪರಮಾತ್ಮ ಶ್ವೇತದ್ವೀಪದಲ್ಲಿ ನಿದ್ರೆಯ ನಟನೆಯನ್ನು ಮಾಡ್ತಾ ಇರ್ತಾನೆ ಅನಿವಿಷರು ಅಂತ ದೇವತೆಗಳಿಗೆ ಕರಿತೀವಿ ಅಂದರೆ ರೆಪ್ಪೆಯನ್ನು ಮುಚ್ಚೋದೇ ಇಲ್ಲ ನಿದ್ದೆ ಮಾಡೋದೇ ಇಲ್ಲ ಅಂತ ಮುಕ್ತರಿಗೆ ನಿದ್ದೆ ಇಲ್ಲ ಸದಾ ಭಗವಂತನ ಉಪಾಸನೆ ಮಾಡ್ತಾರೆ ದೇವತೆಗಳು ನಿದ್ದೆ ಮಾಡಲ್ಲ ಅಂದಮೇಲೆ ಪರಮಾತ್ಮನಿಗೆ ನಿದ್ದೆಯ ಪ್ರಶ್ನೆ ಇಲ್ಲ ಆದರೂ ಕೂಡ ಶ್ವೇತ ಒಂದು ಬಾರಿ ನಿದ್ರೆಯ ನಟನೆಯನ್ನು ಮಾಡ್ತಿದ್ದಾಗ ಬಲಿಚಕ್ರವರ್ತಿ ಅಲ್ಲಿಗೆ ಬರ್ತಾನೆ ಬ್ರಹ್ಮಾಂಡದಂಥ ಭಾರೀ ದೊಡ್ಡ ಗಾತ್ರದ ಕಿರೀಟವನ್ನು ಕದ್ಕೊಂಡು ಓಡ್ತಾನೆ ಕದ್ಕೊಂಡು ಓಡಬೇಕಾದ್ರೆ ಗರುಡ ಏನು ಮಾಡ್ತಾನೆ ಹಿಂದಿನಿಂದ ಆ ಬಲಿಚಕ್ರವರ್ತಿಯನ್ನು ಬೆಣ್ಣಟ್ಟಿ ಹೋಗಿ ಕಿರೀಟವನ್ನು ಕಿತ್ಕೊಂಡು ವಾಪಸ್ ತೊಗೊಂಡು ಬರ್ತಾನೆ ಬರೋ ಸಂದರ್ಭದಲ್ಲಿ ದಾರಿಯಲ್ಲಿ ಗೋಮಂತ ಪರ್ವತದಲ್ಲಿ ಪುಟ್ಟ ಬಾಲಗೋಪಾಲಕೃಷ್ಣ ವಿಹಾರ ಮಾಡ್ತಾಯಿರ್ತಾನೆ ಅವನ ತಲೆಗೆ ಆ ಕಿರೀಟವನ್ನು ತಗೊಂಡು ಹೋಗಿ ಇಡ್ತಾನೆ ಗರುಡ ಆಗ ಅದು ಸರಿಯಾಯಿತು ಇದು ಭಗವಂತನ ಅಚಿಂತ್ಯದ್ಭುತ ಶಕ್ತಿಗೆ ಮಹಿಮೆಗೆ ಭಾಗವತ ಕೊಟ್ಟಿರ್ತಕ್ಕಂಥ ಉದಾಹರಣೆ ಏಕಕಾಲದಲ್ಲಿ ಅಣುವು ಆಗಬಲ್ಲ ಮಹತ್ತು ಆಗಬಲ್ಲ ಪರಸ್ಪರ ವಿರುದ್ಧ ಧರ್ಮಗಳನ್ನು ಏಕಕಾಲದಲ್ಲಿ ಪ್ರದರ್ಶನ ಮಾಡೋದು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಂದ ಮಾತ್ರ ಸಾಧ್ಯ ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿ ವ್ಯಾಪಿಸ್ತಾನೆ ಭಗವಂತ ಹೇಗೆ ಅಂದರೆ ಕೇವಲ ಆಕಾಶದಂತೆ ಅಲ್ಲ ಅಂದರೆ ಅಣುವಿನಲ್ಲಿ ತನ್ನ ಅಣುವಾದ ಒಂದು ಭಾಗವನ್ನು ಮಾತ್ರ ತುಂಬಿಸುತ್ತೆ ಪೂರ್ತಿಯಾಗಿ ಅದರೊಳಗೆ ಅಡಗೋದಿಲ್ಲ ಅಂತಲ್ಲ ಭಗವಂತ ಹಾಗಲ್ಲ ಎಲ್ಲ ಕಡೆ ಪೂರ್ತಿಯಾಗಿ ವ್ಯಾಪ್ತನಾಗಿ ಇರ್ತಾನೆ ನವನಾರಿ ಕುಂಜರ ಪಂಚನಾರಿ ತುರಗ ಅಂತೆಲ್ಲ ಮುಂದೆ ದೃಷ್ಟಾಂತಗಳನ್ನು ಕೊಡ್ತಾರೆ ಹೀಗೆ ಭಗವಂತ ಮಹತ್ತಿನೊಳಗೂ ಇರ್ತಾನೆ ಅಣುವಿನೊಳಗೂ ಇರ್ತಾನೆ ಅಣುವಾಗಿ ಇರ್ತಾನೆ ಮಹತ್ತಿನಲ್ಲಿ ಅಣುವು ಆಗಿರ್ತಾನೆ ಮಹತ್ವ ಆಗಿರ್ತಾನೆ ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ವೇದಮಂತ ತಿಳಿಸುತ್ತೆ ಭಗವಂತ ಅನೇಕ ಸಣ್ಣ ದೊಡ್ಡ ಅನೇಕ ರೂಪಗಳಿಂದ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ದೊಡ್ಡ ರೂಪದಷ್ಟೇ ಸಣ್ಣ ರೂಪವೂ ಕೂಡ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥದ್ದು ಕಿಂಚಿತ್ತೂ ಆ ಅಣು ಅಥವಾ ಮಹತ್ ಎರಡು ರೂಪಗಳಲ್ಲಿ ಕಿಂಚಿತ್ತೂ ಭೇದ ಅನ್ನೋದಿಲ್ಲೇ ಇಲ್ಲ ಇದಕ್ಕೆ ಉದಾಹರಣೆಯನ್ನು ತೊಳ ತಿಳಿಸ್ತಾರೆ ಅರ್ಜುನನ ಸಾರಥಿಯಾಗಿ ಕುರುಕ್ಷೇತ್ರದ ಆಯುಧ ರಂಗದ ನಡುವೆ ಒಂದು ರಥದೊಳಗೆ ಕೃಷ್ಣ ಕೂತಿದ್ದ ತಾನು ಭೂಮಿಯ ಅಂತರಿಕ್ಷಗಳನ್ನೂ ವ್ಯಾಪಿಸಿದ್ದ ಒಂದು ರಥದಲ್ಲೂ ಕೂತಿದ್ದ ಆದರೂ ಕೂಡ ಭೂಮಿಯ ಅಂತರಿಕ್ಷಗಳನ್ನೆಲ್ಲ ವ್ಯಾಪಿಸಿದ್ದ ಅನ್ನಲಿಕ್ಕೆ ವಿಶ್ವರೂಪ ದರ್ಶನವನ್ನೇ ಪರಮಾತ್ಮ ಅರ್ಜುನನಿಗೆ ಮಾಡಿಸಿದ್ದ ಅಂತ ಹೇಳ್ತೀವಿ ಇದು ಭಗವಂತನ ವ್ಯಾಪ್ತಿತ್ವದ ಒಂದು ಮಹಿಮೆ ಘನಪರಮಾಣುವಿನ ಅಡಗಿಸುವ ಭಗವಂತ ಅಚಿತ್ಯಾದ್ಭುತ ಶಕ್ತಿಯಿಂದ ಅಣು ಮತ್ತು ಮಹತ್ ಈ ರೀತಿಯಾಗಿ ವ್ಯಾಪ್ತತ್ವ ಅಷ್ಟೇ ಅಲ್ಲ ತನ್ನ ಅಚಿಂತ್ಯದ್ಭುತ ಶಕ್ತಿಯನ್ನು ತೋರಿಸ್ತಾನೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ದೊಡ್ಡದಾದ ಬೃಹತ್ ಆಲದ ಮರ ಇದೆ ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಬೀಜದಲ್ಲಿ ಅದು ಅಡಗಿದೆ ಈ ವಿಶಾಲವಾಗಿರ್ತಕ್ಕಂಥ ಜಗತ್ತನ ವೃಕ್ಷ ಅತೀ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ಅವ್ಯಕ್ತವಾಗಿರ್ತಕ್ಕಂಥದ್ದು ಸೃಷ್ಟಿಕಾಲದಲ್ಲಿ ಅಲ್ಲಿಂದನೇ ಬಂದು ಲಯಕಾಲದಲ್ಲಿ ಮತ್ತೆ ಹೋಗಿ ಅಲ್ಲಿಯೇ ಸೇರ್ತಕ್ಕಂಥದ್ದು ಒಂದು ಸಣ್ಣ ಬೀಜದಲ್ಲಿ ಬೃಹತ್ತಾಗಿರ್ತಕ್ಕಂಥ ಆಲದ ಮರ ಅನ್ನೋದು ಹೀಗೆ ಭಗವಂತನ ಅಚಿಂತ್ಯ ಮಹಿಮೆ ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸ್ತಾರೆ ಪರಮಾಣು ಪ್ರದೇಶ ಅಪಿ ಅನಂತ ಜೀವರಾಶಯ ಒಂದು ಸಣ್ಣ ಪರಮಾಣು ಪ್ರದೇಶದಲ್ಲೂ ಕೂಡ ಅನಂತ ಅನಂತ ಜೀವರಾಶಿಗಳಿದಾವೆ ಇದೆಲ್ಲವೂ ಕೂಡ ಭಗವಂತನ ಅಚಿಂತ ಶಕ್ತಿಗೆ ದೃಷ್ಟಾಂತಗಳು ಹಿಂದೆ ಹೇಳಿದ್ವಿ ಆ ಜೀವನ ಗಾತ್ರ ಅಥವಾ ಪರಿಮಾಣ ಎಷ್ಟಿದೆ ಅಂದರೆ ಕುದುರೆ ಪಾಲದ ಕೊನೆಯ ಕೂದಲ ತುದಿಯ ವಿಭಾಗವ ಮಾಡಿ ಶತವಿದ ಅದರೊಳೊಂದನ್ನು ನೂರು ಭಾಗವ ಮಾಡಲೆಂತಿಹೋದು ವಿಧಿಭವಾದಿ ಸಮಸ್ತ ಜೀವನ ಮೊದಲು ಮಾಡಿ ತೃಣಾಂತ ಜೀವರಳ ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತ ಆ ಕುದುರೆ ಬಾಲದ ಕೊನೆಯ ಕೂದಲು ಅಂದರೆ ಒನ್ ಡಿವೈಡೆಡ್ ಬೈ ಟೆನ್ ತೌಸಂಡ್ ಹತ್ತು ಸಾವಿರ ಹತ್ತು ಸಾವಿರದ ಒಂದನೇ ಭಾಗ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಇದೆ ಅಂತಹ ಸೂಕ್ಷ್ಮ ಶರೀರದಲ್ಲಿ ಭಗವಂತ ಇರ್ತಾನೆ ಸ್ವರೂಪ ದೇಹದಲ್ಲಿ ಇದ್ದು ಜೀವ ಮೋಕ್ಷವನ್ನು ಹೊಂದಿದಾಗ ಭಾರೀ ಗಾತ್ರಕ್ಕೆ ಅವನಿಗೆ ಶಕ್ ಶಕ್ತಿ ಇದನ್ನು ದೇಹವನ್ನು ಕೊಡ್ತಾನೆ ಆನಂದವನ್ನು ಅನುಭವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಪರಮಾತ್ಮ ಕೊಡ್ತಾನೆ ಅವನು ಸಂಸಾರಾವಸ್ಥೆಯಲ್ಲಿದ್ದಾಗ ಜೀವನ ಗಾತ್ರ ಅಷ್ಟು ಅತೀ ಸಣ್ಣದು ಸಾಮಾನ್ಯ ಜೀವರಿಗೆ ಮಾತ್ರ ನಂತರೆ ವಿಧಿಭವಾದಿ ಸಮಸ್ತ ಜೀವರ ಅಂತ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರ ಶರೀರ ಗಾತ್ರವೂ ಕೂಡ ಸಂಸಾರಾವಸ್ಥೆಯಲ್ಲಿ ಅಣುವಿಗಿಂತ ಅಣು ಅಂತಹ ಅಣುವಿನಂಥ ಶರೀರದಲ್ಲಿ ಭಗವಂತ ಮತ್ತು ಅದಕ್ಕಿಂತ ಸಣ್ಣ ಅಣುರೂಪನಾಗಿ ಆ ಹೃದಯ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ ಇಂತಹ ಜೀವನಿಗೆ ಸಾಧನೆಯಲ್ಲಾಗಿ ಮೋಕ್ಷ ಬಂದಾಗ ಆನಂದವನ್ನು ನೋಡ್ಲಿಕ್ಕೆ ಬೃಹತ್ ಗಾತ್ರದ ಶರೀರವನ್ನು ಪರಮಾತ್ಮ ಮೋಕ್ಷದಲ್ಲಿ ಕೊಡ್ತಾನೆ ಆ ಮೋಕ್ಷದಲ್ಲಿ ಅವನ ನಿಜ ಅದೇ ನಿಜವಾಗಿದ್ದ ಸ್ವರೂಪ ಜೀವನ ಗಾತ್ರ ಅಥವಾ ಪರಿಮಾಣ ಸಂಸಾರಾವಸ್ಥೆಯಲ್ಲಿದ್ದಾಗ ಜೀವನಿಗೆ ಸೂಕ್ಷ್ಮಾತಿಸೂಕ್ಷ್ಮ ಆಕಾರವನ್ನು ತನ್ನ ಅಚಿತ್ಯಾದ್ಭುತ ಮಹಿಮೆಯಿಂದ ನೀಡಿರ್ತಾನೆ ಅದೇ ರೀತಿಯಾಗಿ ಕೊಟ್ಟು ಪರಮಾಣುವಿನಲ್ಲಿ ಘನವನ್ನು ಅಡಗಿಸ್ತಾನೆ ಬೃಹತ್ತಾಗಿದ್ದನ್ನು ಅಡಗಿಸ್ತಾನೆ ಅಥವಾ ಕೃಷ್ಣಾವತಾರದಲ್ಲಿ ತನ್ನ ಪುಟ್ಟ ಬಾಯಿಯೊಳಗೆ ಬ್ರಹ್ಮಾಂಡವನ್ನು ತೋರಿಸ್ತದೆ ಯಶೋದೇವಿಗೆ ಎರಡು ಬಾರಿ ಮಣ್ಣನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯಿಯೊಳಗೆ ಜಗಂಗಾಳ ಆ ಮಣ್ಣು ಯಾಕೆ ತಿಂದು ಅಂತ ಕೇಳಿದ್ರೆ ಆ ಅಂತ ಬಾಯಿ ಕಳೆದು ಇಡೀ ಬೃಹತ್ ಬ್ರಹ್ಮಾಂಡವನ್ನೇ ತೋರಿಸ್ದ ಯಶೋಧಾದೇವಿಗೆ ಇನ್ನೊಮ್ಮೆ ಆಕಳಿಸುವಾಗ ಯಶೋಧೇವಿಗೆ ಆ ಕೂಸು ಹಾಲು ಕುಡಿದು ಮಲಗಿತ್ತು ಯಶೋಧೆಯ ತೊಡೆ ಮೇಲೆ ಒಂದ್ಸಲ ಆ ಅಂತ ಆಕಳಿಸಿ ಬಾಯಿ ಬ್ರಹ್ಮಾಂಡ ಹಾಗೆ ವಿಶ್ವರೂಪದ ದರ್ಶನವನ್ನು ಯಶೋದೆಗೆ ತೋರಿಸಿದ್ದನ್ನು ಕೇಳ್ತೀವಿ ಹಾಗೆ ತ ಪುಟ್ಟ ಕೂಸಿನ್ನು ತನ್ನ ಪುಟ್ಟ ಬಾಯಿಯೊಳಗೆ ಬೃಹತ್ ಬ್ರಹ್ಮಾಂಡವನ್ನೇ ಅಡಗಿಸಿ ತೋರಿಸ್ತಾನೆ ಹೀಗೆ ಪರಮಾತ್ಮ ಘನ ಪರಮಾಣುವಿನೊಳಗೆ ಅಡಗಿಸುವ ಘನ ಅಂದರೆ ದೊಡ್ಡದು ಬೃಹತ್ ಅಂತ ಅರ್ಥ ಸೂಕ್ಷ್ಮವ ಮುಣುಗಿಸುವ ತೇಲಿಸುವ ಸ್ಥೂಲಗಳ ಅವನಮಯವಿದು ಸೂಕ್ಷ್ಮವಾಗಿರ್ತಕ್ಕಂಥ ಮರಳಿನ ಕಣವನ್ನು ನೀರಿನಲ್ಲಿ ಹಾಕಿ ನೋಡ್ರಿ ಅದು ಮುಳುಗತ್ತೆ ಅದೇ ದೊಡ್ಡ ಮರದ ದಿಮ್ಮಿ ಭಾರದ ಮರದ ಹಿಮ್ಮಿ ಇದ್ದರೆ ಅದು ತೇಲತ್ತೆ ಸಣ್ಣ ದೋಣಿ ಇದ್ದರೆ ಅದು ಮಗುಚಿ ಬಿದ್ದು ನೀರು ಪಾಲಾಗತ್ತೆ ಅದೇ ದೊಡ್ಡ ಹಡಗು ನಿರಾತಂಕವಾಗಿ ತೇಲತ್ತೆ ಇದು ಹೇಗೆ ಅಂದರೆ ಇದು ಭಗವಂತನ ಚಿಂತೆ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ನೀರ ಮೇಲೆ ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಿದಾಗ ತಾನು ಹೊರಚಲ್ತಕ್ಕಂಥ ನೀರಿಗಿಂತ ಕಡಿಮೆ ಬಾರದ್ದಾಗಿದ್ದರೆ ಅದು ತೇಲತ್ತೆ ಹೆಚ್ಚು ಬಾರದ್ದಾಗಿದ್ದರೆ ಅದು ಮುಳುಗತ್ತೆ ಇಲ್ಲಿ ವಸ್ತು ಸಣ್ಣದೋ ದೊಡ್ದೋ ಅನ್ನೋದಕ್ಕೆ ಪ್ರಶ್ನೆಯೇ ಇಲ್ಲ ಅಂಥೇಳಿ ಯಾರ್ಕೆಮಿಡೀಸ್ ಪ್ರಿನ್ಸಿಪಲ್ ಇದು ಭಗವಂತನ ಅಚಿತ್ಯಾ ಅದ್ಭುತ ಶಕ್ತಿ ಏನಲ್ಲ ಅಂತ ಕೆಲವರು ಹೇಳ್ತಾರೆ ನಿಜ ಆದರೂ ಕೂಡ ರಾಮಾಯಣದಲ್ಲಿ ಕೇಳ್ತೀವಿ ದೊಡ್ಡ ಬಾರದ ಬಂಡೆಗಲ್ಲುಗಳನ್ನು ಕಪಿಗಳು ರಾಮೇಶ್ವರ ಅಸೇತುವೆಗೆ ಹಾಕಿದ್ರೆ ನೀರಿಗೆ ಅವೆಲ್ಲವೂ ತೇಲಿದವು ಮುಗಳುಗ್ಲಿಲ್ಲ ಈಗ ಹೇಗೆ ಭಗವಂತನ ಶ್ರೀರಾಮಚಂದ್ರನ ಅಚಿಂತ್ಯಾ ಅದ್ಭುತ ಶಕ್ತಿ ಅಂತ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡುವಂಥ ಕಾರ್ಯ ಸುಲಭ ಅಲ್ಲ ರಾಮನಾಮ ಮಹಿಮೆ ಅದರಿಂದನೇ ಸಾಧ್ಯ ಹನುಮಂತ ಮತ್ತು ಕಪಿಗಳೆಲ್ಲ ಆ ರಾಮನಾಮವನ್ನು ಬರೆದು ಬಂಡೆಗಳನ್ನು ಸಮುದ್ರಕ್ಕೆ ಹಾಕಿದ್ರು ಆ ಎಲ್ಲ ಬಂಡೆಗಳು ಕೂಡ ತೇಲಿತು ಮುಳುಗ್ಲಿಲ್ಲ ಈ ವಾರ್ತೆಯ ಲಂಕೆಗೂ ಹೋಗಿ ತಲುಪ್ತು ರಾಮನಾಮದ ಆ ರಾಮ ಮಂತ್ರದ ಮಹಿಮೆಯೇ ಇಷ್ಟಿದೆ ಅಂದಮೇಲೆ ಸಾಕ್ಷಾತ್ವಾಗಿ ಶ್ರೀರಾಮನೇ ಬಂದರೆ ನಿಮ್ಮ ಗತಿ ಏನು ಅಂತ ಹೆದರಿ ಮಂಡೋದರಿ ರಾವಣನನ್ನು ಪ್ರಶ್ನೆ ಮಾಡ್ತಾಳೆ ಆಗ ರಾವಣ ನನ್ನ ನಾಮಕ್ಕೂ ಅದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಬಿಂಕ ಬಿಗುಮಾನದಿಂದ ಮಂಡೋದರಿಗೆ ಹೇಳ್ತಾರೆ ಇಬ್ಬರಿಗೂ ಮಾತಿನ ಚಕಮಕಿ ನಡೆಯಿತು ಇದನ್ನು ಹೀಗೆ ಮಾತಲ್ಲೇ ನಾವು ನಿರ್ಧಾರ ಮಾಡೋದು ಬೇಡ ಒಂದು ಕೆಲಸ ಮಾಡೋಣಂತೆ ನಾವು ಆ ಸಮುದ್ರದ ಹತ್ರ ಹೋಗೋಣಂತೆ ಪ್ರಾಕ್ಟಿಕಲ್ಲಾಗಿ ಏನಾಗುತ್ತೋ ನೋಡೋಣ ಅಂತ ತೀರ್ಮಾನಕ್ಕೆ ಬರ್ತಾಳೆ ಮಂಡೋದರಿ ರಾವಣ ಅದನ್ನು ಒಪ್ಕೋತಾನೆ ಇಬ್ಬರೂ ಸೇರಿ ಆ ಸಮುದ್ರದ ತೀರಕ್ಕೆ ಬರ್ತಾರೆ ರಾವಣ ಮಂಡೋದರಿಗೆ ನಂಬಿಕೆ ಹುಟ್ಟಿಸ್ಬೇಕು ಅಂತ ತನ್ನ ಹೆಸರು ಬರೆದಿರ್ತಕ್ಕಂಥ ಕಲ್ಲನ್ನು ಸಮುದ್ರಕ್ಕೆ ಹಾಕ್ತಾನೆ ಆ ಕಲ್ಲು ಅಥವಾ ಬಂಡೆ ತೇಲ್ಲಿಗೆ ಪ್ರಾರಂಭ ಆಗುತ್ತೆ ಆಗ ಮಂಡೋದರಿ ಕಂಗಾಲಾಗಿ ಮತ್ತೆ ಕೇಳ್ತಾಳೆ ಒಂದ್ಸಲ ನಿಜ ಹೇಳ್ರಿ ನೀವು ಅಂತ ಏಕಾಂತದಲ್ಲಿ ಮಂಡೋದರಿ ರಾವಣನನ್ನು ಪ್ರಶ್ನೆ ಮಾಡ್ತಾಳೆ ಆಗ ರಾವಣ ಹೇಳ್ತಾನೆ ನಾನು ರಾವಣ ಅಂತ ಕಲ್ಲನ್ನು ಬರೆದು ಸಮುದ್ರಕ್ಕೆ ಎಸೆಯುವಂಥ ಸಂದರ್ಭದಲ್ಲಿ ಈ ಕಲ್ಲು ತೇಲದೇ ಇದ್ದಲೇ ಶ್ರೀರಾಮಚಂದ್ರನ ಮೇಲೆ ಆಣೆ ಅಂತ ಬರೆದು ಹಾಕಿದ್ದೆ ಅದಕ್ಕೆ ತೇಲಿದೆ ಅದರಿಂದ ರಾಮನಾಮದ ಮಹತ್ವ ಅನ್ನೋದು ಅಷ್ಟಿದೆ ಅಂತ ಒಂದು ಉಪಾಖ್ಯಾನವನ್ನು ರಾಮಾಯಣದಲ್ಲಿ ಕೇಳ್ತೀವಿ ಹೀಗೆ ಪರಮಾತ್ಮರ ಚಿಂತೆ ಅದ್ಭುತ ಮಹಿಮೆ ಘನ ಪರಮಾಣುವಿನ ಅಡಗಿಸುವ ಮುಳುಗಿಸುವ ತೇಲಿಸುವ ಸ್ಥೂಲಗಳ ಅವನ ಮಾಯವಿದು ಭಗವಂತನ ಮಾಯ ಅಂದ್ರೆ ಆ ಚಿಂತೆ ಅದ್ಭುತ ಶಕ್ತಿ ಎಂದು ಅರ್ಥ ಸೂಕ್ಷ್ಮವಾಗಿರ್ತಕ್ಕಂಥ ತೃಣಪರ್ಯಂತ ಜೀವರಾಶಿಗಳೆಲ್ಲ ಸಂಸಾರದಲ್ಲಿ ಮುಳುಗಿ ದುಃಖ ಪಡ್ತಾ ಇದ್ರೆ ಬ್ರಹ್ಮಾದಿ ದೇವತೆಗಳ ಜೀವರಾಶಿ ಅನ್ನೋದು ತೇಳ್ತಾ ಇದೆ ತೇಳ್ತಾ ತಾನೂ ಕೂಡ ಸಮುದ್ರವನ್ನ ದಾಟತ್ತೆ ತೃಣಾದಿ ಜೀವರಾಶಿಯನ್ನು ಕೂಡ ಬ್ರಹ್ಮಾದಿ ದೇವತೆಗಳು ಎತ್ತಿ ದಾಟಿಸ್ತಾರೆ ಯಾಕಂದರೆ ಅವರೆಲ್ಲ ಗುರುಸ್ಥಾನೀಯರಾಗಿರ್ತಕ್ಕಂಥವರು ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತಾನು ಮಾತ್ರ ಹೊಂದಿದ್ದಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಪರಮಾತ್ಮನ ಕಾರುಣ್ಯದಿಂದ ಆ ಶಕ್ತಿಯನ್ನು ತಾನೇ ಪ್ರದಾನ ಮಾಡಿರ್ತಾನೆ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ ಶ್ರೀಮಧಾಚಾರ್ಯರು ಗಂಗಾ ಪ್ರವಾಹ ಬಹಳ ವೇಗದಿಂದ ಹರಿತಕ್ಕಂಥದ್ದು ಅದನ್ನು ಈಜಿತ ಆಟದರು ಯಾರ್ಯಾರು ಅವರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರೂ ಅವರನ್ನು ಕೂಡ ಗಂಗೆಯ ಈ ದಡದಿಂದ ಆ ಅಂತ ಕೇಳ್ತೀವಿ ಇದೆಲ್ಲ ಹೇಗಾಯಿತು ಅಂದರೆ ಅವನ ಮಾಯವಿದು ಪರಮಾತ್ಮನ ಮಾಯೆಯನ್ನು ವೇದಗಳು ಕೊಂಡಾಡ್ತಾ ಇದೆ ಮಾಯೆ ಅಂದರೆ ಇಲ್ಲಿ ಕಪಟ ವಂಚನೆ ಐಂದ್ರಜಾಲಿಕಾಂತ್ ಈ ರೀತಿ ಅಲ್ಲ ಅಕಸ್ಮಾತ್ ನೀವು ಹಾಗೇನಾರ ಅಂದ್ಕೊಂಡ್ರೆ ಭಗವಂತನನ್ನು ಸ್ತುತಿ ಮಾಡೋದ್ರ ಬದಲಿಗೆ ನಿಂದೆ ಮಾಡ್ದಂಗೆ ಆಗ್ತಾ ಇದೆ ಆದ್ದರಿಂದ ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಅಂತ ಮಾಯೆ ಅಥವಾ ಈಚ್ಛೆ ಈ ರೀತಿಯಾಗಿ ಎಲ್ಲವೂ ಕೂಡ ಭಗವಂತನ ಮಹಿಮೆ ಅವನ ಇಲ್ಲದೆ ಯಾವುದು ಸಾಧ್ಯ ಇಲ್ಲ ತೇನವಿನ ತೃಣಮಪಿನ ಚಲತಿ ಅಂತ ಇವನ ಮಾಯವ ಗೆಲುವನ ಅವನು ಈ ಜಗತ್ರೆ ಅಂತ ಹಿಂದೆ ಓದಿದ್ವಿ ಹಾಗೆ ಭಾಗವತದಲ್ಲಿ ಹೇಳ್ತಾನೆ ಪರಮಾತ್ಮನ ಮಾಯೆಯನ್ನು ಯಾರು ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಭಗವಂತನ ಮಾಯೆ ಈ ಜಗತ್ತು ಮಾಯಾ ಮಾತ್ರ ಮಿದಂ ದ್ವೈತಮ್ ಅಂತ ಶ್ರುತಿಯನ್ನು ಗಟ್ಟಿಯಾಗಿ ಒಪ್ಪಿನಿಂದ ಹೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಧನುಜ ರಕ್ಕಸರೆಲ್ಲರಿವನಳು ಮುನಿದು ಮಾಡುವುದೇನು ಅಂತ ಆ ದೈತ್ಯರು ಮಾಯಾವಿಗಳಾಗಿರ್ತಕ್ಕಂಥವರೆಲ್ಲ ರಾಕ್ಷಸರು ಪರಮಾತ್ಮನ ಮೇಲೆ ಮುನಿಸು ಅಂದರೆ ಕೋಪವನ್ನು ಮಾಡಿಕೊಂಡ್ರೆ ಪ್ರಯೋಜನ ಏನದ್ರಿಂದ ಈ ಅಚಿಂತ್ಯ ಶಕ್ತಿ ಅನ್ನೋದು ಸುಳ್ಳು ತರ್ಕಬದ್ಧ ಅಲ್ಲ ಇದು ಅಂತ ಈ ರೀತಿಯಾಗಿ ಅಪ್ರಬುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಇದರಲ್ಲಿ ತರ್ಕ ಮಾಡಬೇಡಿ ಭಗವಂತನ ಅಚಿತ್ಯ ಶಕ್ತಿ ಅನ್ನೋದು ತರ್ಕಕ್ಕೆ ನಿಲುಕುವಂಥದ್ದಲ್ಲ ಅನ್ನೋದು ಬರೀ ಮೋಸ ಸ್ವರೂಪತಃ ಮಹತೋಮಹೀಯ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ವಿಷ್ಣು ಅಣೋರಣಿಯಾನ್ ಮಹತೋಮಹಿಯಾನ್ ಇದು ಅತ್ಯಂತ ಅಸಂಗತ ಸರ್ವವ್ಯಾಪಕವಾಗಿರ್ತಕ್ಕಂಥ ಆಕಾಶ ಪ್ರಣ ಪರಮಾಣುವಿನಂತೆ ಸಣ್ಣದಾಗಲಿಕ್ಕೆ ಸಾಧ್ಯನಾ ಸಣ್ಣ ಸಣ್ಣ ವಸ್ತುಗಳೊಳಗೆ ತುಂಬಿಕೊಂಡಿರ್ತಕ್ಕಂಥ ಮಹಾ ಆಕಾಶವೇ ಆ ವಸ್ತುಗಳೊಳಗೆ ಸಣ್ಣ ಸಣ್ಣ ಪರಿಮಾಣದಲ್ಲಿ ಗೋಚರ ಹಾಗೆ ಪರಮಾತ್ಮ ಸಣ್ಣ ಸಣ್ಣ ಜಡೆ ಶರೀರದಲ್ಲಿ ಹುಟ್ಟಿದಾಗ ಸಣ್ಣವನ್ನಾಗ್ತಾನೆ ಅಣುತ್ವ ಸ್ವರೂಪತಃ ಮಹತ್ವ ಎನ್ನು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು ಆದರೂ ಅಚಿಂತ್ಯ ಶಕ್ತಿಯಿಂದ ಭಗವಂತನಲ್ಲಿ ಪರಸ್ಪರ ವಿರುದ್ಧ ಧರ್ಮಗಳು ಕೂಡತ್ತೆ ಅನ್ನೋದಾದರೆ ಈ ಅಚಿತ್ಯ ಶಕ್ತಿಯಿಂದಲೇ ಸುಖ ದುಃಖಗಳೆರಡೂ ಪೂರ್ಣವಾಗಿ ಭಗವಂತನಲ್ಲಿ ಇದೆ ಅಂತ ಯಾಕೆ ಹೇಳಬಾರ್ದು ಅಂತ ಅನ್ಯರವಾದ ಅಥವಾ ಜೀವ ಪರಮಾತ್ಮನಿಗೆ ಐಕ್ಯವನ್ನು ಹೇಳ್ತಕ್ಕಂಥದ್ದು ದುಃಖಿಯಾಗಿರ್ತಕ್ಕಂಥ ಜೀವನಿಗೂ ಪೂರ್ಣಾನಂದನಾಗಿರ್ತಕ್ಕಂಥ ಪರಮಾತ್ಮನಿಗೂ ಐಕ್ಯ ಅನ್ನೋದು ವಿರುದ್ಧ ಆಗಿದ್ರು ಕೂಡ ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಅದು ಸಾಧ್ಯ ಅಂತ ಯಾಕೆ ಹೇಳ್ಬಾರ್ದು ಆದ್ದರಿಂದ ಈ ರೀತಿಯಾಗೆಲ್ಲ ಹೇಳೋಂಥದ್ದಲ್ಲ ಅಕಸ್ಮಾತ್ ಆ ರೀತಿಯೇನಾದ್ರು ನೀವು ಹೇಳಿಕ್ಕೆ ಹೋದರೆ ಅದು ಪರಮಾತ್ಮನ ಸ್ತೋತ್ರ ಆಗೋಲ್ಲ ಪರಮಾತ್ಮನ ನಿಂದೆ ಮಾಡಿದಂತಾಗತ್ತೆ ಅದಕ್ಕೆ ನರಕ ಅನ್ನಂತಮಸೆ ಪ್ರಾಪ್ತಿ ಈ ದೈತ್ಯರೆಲ್ಲ ಮುರಿದು ಮಾಡುವುದೇನು ಅವನು ಪರಮಾತ್ಮನ ಮೇಲೆ ಸಿಟ್ಟು ಮಾಡಿದರೆ ಪ್ರಯೋಜನ ಏನು ಅದಕ್ಕೆ ದುಷ್ಟಾಂತವನ್ನು ಕೊಡಬೇಕು ಅಂದರೆ ಭವಿಷ್ಯೋತ್ತರಪುರ ವೆಂಕಟೇಶ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಋಷಭಾಸುರ ಅಂತ ರಾಕ್ಷಸ ಇರ್ತಾನಲ್ಲ ಭಗವಂತನ ಮುಂದೆ ಸ್ಪರ್ಧೆಗೆ ಬರ್ತಾನೆ ನಿತ್ಯ ಸಾಲಿಗ್ರಾಮವನ್ನು ಪೂಜೆ ಮಾಡ್ತಿರ್ತಾನೆ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯ ಮಾಡ್ತಾನೆ ಐದು ಸಾವಿರ ವರ್ಷಗಳ ಕಾಲ ಒಂದು ದಿನ ಎರಡು ದಿನ ಅಲ್ಲ ತನ್ನ ಶಿರಸ್ಸನ್ನೇ ಕಡಿದು ಪುಷ್ಪ ಅಂತ ಭಗವಂತನಿಗೆ ಅರ್ಪಣೆ ಮಾಡ್ತಿರ್ತಾನೆ ಮತ್ತೆ ಆ ಶಿರಸ್ ಮತ್ತೆ ಚಿಗುರ್ತಾ ಇರುತ್ತೆ ಪ್ರತಿನಿತ್ಯ ಇದೇ ರೀತಿಯಾಗಿ ಮಾಡ್ತಾನೆ ಒಂದು ಸಲ ಪರಮಾತ್ಮ ಪ್ರತ್ಯಕ್ಷ ಆದಾಗ ಭಗವಂತನ ಜೊತೆಗೆ ನಾನು ಯುದ್ಧ ಮಾಡಬೇಕು ಸ್ಪರ್ಧೆಗೆ ಇಳಿತೀನಿ ಅಂತ ಹೇಳ್ದೆ ಪರಮಾತ್ಮ ಆಯಿತು ನಿನ್ನಿಚ್ಛೆ ಎಂತನೇ ಆಗಲಿ ಅಂತ ಹೇಳ್ದ ಈ ವೃಷಭಾಸುರ ರಾಕ್ಷಸ ಏನು ಮಾಡ್ದೆ ಭಗವಂತನಿಗೆ ಹೇಗೆ ದಶಾವತಾರ ರೂಪಗಳೆಲ್ಲ ಇದೆಯೋ ತಾನೂ ದಶಾವತಾರ ರೂಪಗಳನ್ನು ಗರುಡ ವಾಹನತ್ತ ಶ್ರೇಷ್ಠಾಯತ್ವ ಇದನ್ನೆಲ್ಲ ಮಾಡಿಕೊಂಡು ಮಾಯೆಯಿಂದ ಅದನ್ನೆಲ್ಲ ಪ್ರದರ್ಶನ ಮಾಡ್ತಾನೆ ಕೊನೆಗೆ ಪರಮಾತ್ಮನ ಸುದರ್ಶನ ಚಕ್ರದಿಂದ ಶಿರಚ್ಛೇದವನ್ನು ಶಿರಚ್ಛೇದ ಹೊಂದಿ ನೇನ ಮೃತನಾಗುವ ಸಂದರ್ಭದಲ್ಲಿ ವೃಷಭಾಚಲ ಅಂತ ನನ್ನ ಹೆಸರಿನಿಂದ ಈ ಪರ್ವತ ಪ್ರಸಿದ್ಧಿಗೆ ಬರಲಿ ಅಂತ ಪ್ರಾರ್ಥಿಸಿದ್ದ ಹೀಗೆ ಹಸುರರು ಹಸುರಾರಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಮುರಿದು ಮಾಡುವುದೇನು ಹಾಗೆ ಮಾಡಿದರೆ ಏನು ಮಾಡ್ತಾನೆ ಅಂದರೆ ಹುಲೂಕಲ ಒನಕೆಗಳು ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ ಹುಲೂಕಲ ಅಂದರೆ ವರಳು ವರಳಿ ಒನಕೆಯಿಂದ ಕಾಳನ್ನು ಹಾಕಿ ಕುಟ್ಟಿದ್ರೆ ಏನಾಗ್ತಾ ಆ ಸ್ಥಿತಿ ಹಸುರರಿಗೂ ಬರ್ತಾ ಇದೆ ಇದರಿಂದ ಪರಮಾತ್ಮನಿಗೆ ಏನು ದೋಷ ಅನ್ನೋದು ಇಲ್ಲ ಚ್ಯುತಿ ಇಲ್ಲ ಉಲುವುಕಲ ಒನಕೆಗಳು ಧಾನ್ಯಗಳ ಹಣಿ ಬಂದದಲಿ ಅಂದರೆ ವರುಳಿನಲ್ಲಿ ಧಾನ್ಯದ ಕಾಳುಗಳನ್ನ ಹಾಕಿ ಒನಕೆಯಿಂದ ಕೊಟ್ಟಿದ್ರೆ ಕಾಳುಗಳು ಸಿಟ್ಟು ಮಾಡ್ಕೊಂಡು ಪ್ರಯೋಜನ ಏನು ಹೊಟ್ಟು ಕಲಚಿಕೊಂಡು ಶಕ್ತಿಯನ್ನು ಗುಂಧತ್ತ ಮೊಳಕೆ ಹೊಡಿಯೋಲ್ಲ ನೀರು ಮತ್ತು ಭೂಮಿಯಲ್ಲಿ ಹಾಕಿ ನೀರು ಹಾಕಿ ಎಲ್ಲ ಮಾಡಿದರೆ ಸಿಪ್ಪೆ ಹೋಗಿರ್ತಕ್ಕಂಥ ಕಾಳುಗಳನ್ನ ಭೂಮಿಯಲ್ಲಿ ಹಾಕಿದ್ರೆ ಮತ್ತೆ ಮೊಳಕೆ ಬರೋದಿಲ್ಲ ಕ್ರಿಮಿಕೀಟಗಳ ಆಕ್ರಮಣಕ್ಕೆ ಒಳಗಾಗತ್ತೆ ಕಾಳು ಸಿಪ್ಪೆ ಇರೋದರಿಂದ ಅದಕ್ಕೆ ರಕ್ಷಣೆ ಸಿಪ್ಪೆ ಹೋಯಿತು ಅಂತ ಕಾಳಿನ ಮೇಲೆ ಕ್ರಿಮಿಕೀಟಗಳ ಆಕ್ರಮಣ ನಡೆಯುತ್ತೆ ಅದೇ ರೀತಿಯಾಗಿ ಧನುಜರು ರಕ್ಕಸರು ಕೂಡ ಮುಖ್ಯ ಪ್ರಾಣನ ಗದಾಪ್ರಹಾರದಿಂದ ಸ್ಥೂಲ ಸೂಕ್ಷ್ಮ ಶರೀರಗಳನ್ನೆಲ್ಲ ಕಳ್ಕೊಂಡು ಸ್ವರೂಪ ಶರೀರದಲ್ಲಿ ಆ ಲಿಂಗದೇಹವನ್ನು ಕಳ್ಕೊಂಡು ಬೆತ್ತಲೆಯಾಗಿ ನಿಂತು ನಿತ್ಯ ದುಃಖ ಅಲ್ಲೇ ಅನ್ನಂತ ಅನಂತ ಪೆಟ್ಟುಗಳನ್ನು ಹೊಡೆತಾ ತಿಂತಾನೇ ಇರ್ತಾರೆ ಆದ್ದರಿಂದ ಹುಲೂಕಲ ಒನಕೆಗಳು ಧಾನ್ಯ ಧಾನ್ಯಗಳ ಹಣಿ ಒಂದದಲ್ಲಿ ಸಂಹರಿಪ ಪರಮಾತ್ಮ ಸಂಹಾರ ಮಾಡ್ತಾನೆ ಅದಕ್ಕೆ ಧನುಜರಕ್ಕ ಸರಿಯಲ್ಲಿರಿವನಿರು ಮುನಿದು ಮಾಡುವುದೇನೋ ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನ ಏನು ಏನು ಪ್ರಯೋಜನ ಇಲ್ಲ ಧಾನ್ಯಗಳ ಹಣಿ ಒಂದದಲ್ಲಿ ಸಂಹರಿಪ ಧಾನ್ಯಗಳನ್ನು ಕುಟ್ಟಿ ಪುಡಿ ಮಾಡೋದಿಲ್ಲ ಮೇಲಿನ ಸಿಪ್ಪೆಯಂಥ ಹೊದಿಕೆಯನ್ನು ಮಾತ್ರ ತೆಗೆಯತ್ತೆ ಆದರೂ ಕೂಡ ಆ ಮೇಲಿನ ಸಿಪ್ಪೆ ಏನಿದೆ ಅದು ರಕ್ಷಾ ಆ ಧಾನ್ಯಕ್ಕೆ ಇರುತ್ತೆ ಆ ಹೊದಕ್ಕೆ ಹೋಯಿತು ಅಂತಾದರೆ ಧಾನ್ಯ ಬದುಕಿದ್ರೂ ಕೂಡ ಸತ್ತಂತೆಯೇ ಅದೇ ರೀತಿಯಾಗಿ ದಾನವರಿಗೆ ವೈದೇವರ ಗದಾಪ್ರಹಾರದಿಂದ ಲಿಂಗಭಂಗ ಸ್ವರೂಪ ಶರೀರ ಮಾತ್ರ ಇದ್ದೇ ಇರತ್ತೆ ಅದೆಂದೂ ನಾಶ ಆಗೋದಿಲ್ಲ ಯಾಕೆಂದರೆ ಭಗವಂತ ಅದನ್ನು ನಾಶ ಮಾಡೋದಿಲ್ಲ ಅದು ಅವನ ಇಚ್ಛೆ ಅದು ಅನಾಧಿನಿತ್ಯವಾಗಿ ಇರ್ತಕ್ಕಂಥದ್ದು ಅದು ಅನಾದಿನಿತ್ಯವಾಗಿದ್ದಿದ್ದರೆ ನಿತ್ಯವಾಗೇ ಇರುವಂತೆ ನೋಡ್ಕೊತಾನೆ ಹೊರತು ಹಿಂಚಿತ್ತು ವ್ಯತ್ಯಾಸ ಮಾಡಲ್ಲ ಆದರೂ ಕೂಡ ಅದು ನಾಶ ಆದಂತೆಯೇ ಏಕೆಂದರೆ ನಿತ್ಯ ದುಃಖವನ್ನು ಉಣ್ತಾ ಆ ಜೀವ ಇರಬೇಕಾಗ್ತದೆ ಈ ದೃಷ್ಟಾಂತ ಒರಳು ಒನಕೆಯ ದೃಷ್ಟಾಂತ ಇದು ವಿಧೋಕ್ತವಾಗಿರ್ತಕ್ಕಂಥದ್ದು ಋಗ್ವೇದ ಹೇಳ್ತಾ ಇದೆ ಅದರ ಅರ್ಥಾನುವಾದವನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ದುರ್ಜನರು ಎಷ್ಟೇ ಏನೇ ಮಾಡಿದರೂ ಕೂಡ ಅವರಿಗೆ ನಾನು ಮಣಿಯೋದಿಲ್ಲ ಆ ದುರ್ಜನರು ಅಥವಾ ದೈತ್ಯರೆಲ್ಲ ಸೇರಿ ಇಡೀ ಪ್ರಪಂಚನೇ ನನ್ನ ಮೇಲೆ ಬಂದರೂ ಕೂಡ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ರನ್ನ ಉದ್ಧಾರ ಮಾಡೋದೇ ಇಲ್ಲ ಅಂತ ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ ಧಾನ್ಯಗಳ ಕಾಳನ್ನ ಹೊರಡಿಕಲ್ ಹಾಕಿ ಒರಳಲ್ಲಿ ಹಾಕಿ ಒಣಕೆಯಿಂದ ಕುಟ್ಟಿದ್ರೆಗೋ ಹಾಗೆ ಅವ್ರನ್ನ ನಾಶ ಮಾಡ್ತೀನಿ ನಾನು ಈ ದೃಷ್ಟಾಂತವನ್ನು ಕೊಡುವ ಮೂಲಕ ಇದು ಋಗ್ವೇದಕ್ಕೆ ಅನುಸಾರವಾಗಿರ್ತಕ್ಕಂಥದ್ದು ಅಂದರೆ ಉಪಲಕ್ಷಣೀಯ ವೇದದಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಇಲ್ಲಿ ಸಿದ್ಧಾಂತವನ್ನು ಪ್ರಮೇಯವನ್ನು ತಿಳಿಸ್ತಾರೆ ಅಂದ್ರೆ ವೇದೋಕ್ತವಾಗಿರ್ತಕ್ಕಂಥದ್ದು ಇದು ದಾಸರ ಪರಿಕಲ್ಪನೆ ಅನ್ನೋದು ಸರ್ವತಾ ಅಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ ಇಲ್ಲಿ ಇಂಥ ಅಚಿಂತೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಪರಮಾತ್ಮನಿಗೆ ಒಬ್ಬನಿಗೇ ಇರತಕ್ಕಂಥದ್ದು ಆತ ಒಬ್ಬನೇ ಸ್ವತಂತ್ರನಾಗಿರ್ತಕ್ಕಂಥವನು ಅಣುವೂ ಆಗಬಲ್ಲ ಮಹತ್ವೂ ಆಗಬಲ್ಲ ಅಣು ಮಹತ್ವ ಎರಡೂ ಏಕಕಾಲದಲ್ಲೂ ಕೂಡ ಆಗಬಲ್ಲ ವಿಚಿತ್ರವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವನು ಭಗವಂತ ಅವನ ಇಂಥ ಅಚಿಂತೆ ಅದ್ಭುತ ಮಹಿಮೆಗಳನ್ನು ವಿಷ್ಣು ರಹಸ್ಯ ಭಾಳ ವಿವರವಾಗಿ ತಿಳಿಸ್ತಾ ಹೋಗುತ್ತೆ ಅವನು ಅಣುವಿಗಿಂತ ಅಣು ಮಹತ್ರಿಗಿಂತ ಮಹತ್ತು ಅಂತ ಹೇಳಿದ್ರಲ್ಲ ದೊಡ್ಡ ವಸ್ತುಗಳಾಗಿರ್ತಕ್ಕಂಥ ಆನೆ ಪರ್ವತ ಬೆಟ್ಟ ಗುಡ್ಡ ಕನ್ನಡಿ ಮನಸ್ಸು ಸ್ವಪ್ನ ಮೊದಲಾದವುಗಳಲ್ಲಿ ಅಡಗಿಸಿ ತೋರಿಸ್ತಾನೆ ದೊಡ್ಡ ಆನೆ ಕನ್ನಡೀಲಿ ತೋರಿಸಿದಾಗ ಕನ್ನಡಿ ಒಳು ಪೂರ್ಣವಾಗಿರ್ತಕ್ಕಂಥ ಆನೆ ಕಾಣುತ್ತೆ ಅಂತಹ ಬೃಹತ್ ಗಾತ್ರದ ಆನೆಯನ್ನು ಸ್ವಪ್ನದಲ್ಲಿ ತೋರಿಸ್ತಾನೆ ಇದೆಲ್ಲ ಭಗವಂತನ ಅಚಿತ್ಯ ಅದ್ಭುತ ಶಕ್ತಿ ಅದೇ ರೀತಿಯಾಗಿ ದೊಡ್ಡ ಮರದ ಹಿಮ್ಮಿಯನ್ನು ತೇಲಿಸ್ತಾನೆ ಸಣ್ಣ ಮಳ ಕಣವನ್ನು ಮುಳುಗಿಸ್ತಾನೆ ಆದ್ದರಿಂದ ಇಂತಹ ಪರಮಾತ್ಮನ ಬಗ್ಗೆ ಸಮಸ್ತ ಹಸುರರು ಒಟ್ಟಾಗಿ ಬಂದರೂ ಕೂಡ ಸಮರ ಸಾರಿದರೂ ಯುದ್ಧ ಮಾಡಿದರೂ ಅವರನ್ನು ಕೊಂದೇ ಕೊಲ್ತಾನೆ ಹೊರತು ಪರಮಾತ್ಮ ಇವರು ಅವನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಏನೂ ಅದರಿಂದ ಪ್ರಯೋಜನ ಇಲ್ಲ ಯಾಕಂದರೆ ಅಂಥ ಮಹಾ ಸಾಮರ್ಥ್ಯ ಇರ್ತಕ್ಕಂಥವನು ಪರಮಾತ್ಮ ಅಚೇತನವಾಗಿರ್ತಕ್ಕಂಥ ವೃಕ್ಷಾದಿಗಳು ಸೂರ್ಯದರ್ಶನದಿಂದ ವಿಕಾಸಗೊಳ್ಳೋದು ಇದು ಭಗವಂತನಿಂದ ನಡೆಯುವಂತಹ ಕ್ರಿಯೆ ಸ್ಥಾವರ ಆದರೆ ಬೆಳೀತಾ ಇದ್ದಾವೆ ಹೇಗೆ ಅಂತ ಕೇಳಿದ್ರೆ ಭಗವಂತನ ಅಚಿತ್ಯ ಅದ್ಭುತ ಶಕ್ತಿ ಅಥವಾ ಬಹುದೇಹದಲ್ಲಿನ ಒಂದೇ ಬಗೆಯ ರೋಗಕ್ಕೆ ಒಂದೇ ಔಷಧಿ ವಿಭಿನ್ನವಾಗಿರ್ತಕ್ಕಂಥ ಫಲವನ್ನು ಕೊಡೋದು ಒಂದೇ ಔಷಧಿ ಬೇರೆ ಬೇರೆ ಜನ ಆದರೆ ಔಷಧಿ ಒಂದೇ ಆಗಿದ್ದರೂ ಕೂಡ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡೋದು ಇದು ಭಗವಂತನ ಅಚಿತ್ಯದ್ಭುತ ಮಹಿಮೆ ಗೋಮಯದಿಂದ ನಾನಾ ರೀತಿಯಾಗಿರ್ತಕ್ಕಂಥ ಕ್ರಿಮಿಗಳು ಹುಟ್ಟುವಂಥದ್ದು ಹಸು ಮೊದಲಾದವು ತಿಂದಿರತಕ್ಕಂಥ ಹುಲ್ಲು ಆದ್ದರಿಂದ ಒಳ್ಳೆ ಮಾಧುರ್ಯದಿಂದ ಕೂಡಿರ್ತಕ್ಕಂಥ ಶುದ್ಧವಾದ ಹಾಲಾಗಿ ಪರಿವರ್ತನೆ ಆಗೋದು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳು ರಕ್ತ ಮಾಂಸ ಮೇದಾ, ಮಜ್ಜ ಅಸ್ಥಿ ಇದೆಲ್ಲ ಪರಿಣಾಮವನ್ನು ಹೊಂದೋದು ಇದೆಲ್ಲವೂ ಕೂಡ ಭಗವಂತನ ಅಚಿತ್ಯದ್ಭುತ ಶಕ್ತಿಯಿಂದನೇ ಹೊರತು ಬೇರೆ ಯಾರೂ ಹೆಂಗೂ ಸೈಂಟಿಫಿಕ್ ಆಗಿದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇಹದ ಕೆಲವು ಭಾಗಗಳಲ್ಲಿ ಮಾತ್ರ ಕೂದಲು ಬೆಳೆಯುವಂಥದ್ದು ಎಲ್ಲ ಕಡೆ ಬೆಳೆಯುತ್ತಾ ಇಲ್ಲ ಅಥವಾ ಎಲ್ಲ ಬೀಜವೂ ಕೂಡ ಮೊಲಕ್ಕೆ ಒಡೆದು ಸಸಿ ಪರಮಾತ್ಮ ಯಾವುದರಲ್ಲಿ ಪ್ರೇರಣೆಯನ್ನು ಮಾಡ್ತಾನೋ ಹತ್ತು ಬೀಜ ಹಾಕಿದರೆ ಅದರಲ್ಲಿ ಯಾವುದೋ ಒಂದು ಮಾತ್ರ ಸಸಿಯಾಗುವಂಥದ್ದು ಇದೆಲ್ಲವೂ ಕೂಡ ಭಗವಂತನ ಅಚಿತ್ಯಾಭುತ ಶಕ್ತಿಗೆ ಉದಾಹರಣೆಗಳಾಗಿರ್ತಕ್ಕಂಥದ್ದು ಆದ್ದರಿಂದ ಇಂತಹ ಚಿಂತೆ ಶಕ್ತಿ ಅಥವಾ ಮಹಿಮೆ ಇರ್ತಕ್ಕಂಥದ್ದು ಏಕಏವ ಸರ್ವೋತ್ತಮನಾಗಿರ್ತಕ್ಕಂಥ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಗೆ ಮಾತ್ರ ಅಂತ ಅವನ ಅಚಿತ್ಯ ಅದ್ಭುತ ಮಹಿಮೆಯ ಪರಿಚಯವನ್ನು ಇಲ್ಲಿ ಮಾಡಿಕೊಡ್ತಾರೆ ಆದ್ದರಿಂದ ದುಷ್ಟರು ಅಸುರರು ಸೇರಿ ಒಟ್ಟಿಗೆ ಸಂಘಟನೆ ಮಾಡಿಕೊಂಡು ಅವನ ವಿರುದ್ಧವಾಗಿ ಏನು ಮಾಡ್ತೀವಿ ಇಂತಾದರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ವಶಕ್ತ ಸರ್ವ ಸಮರ್ಥ ಅವನೇ ಸರ್ವೋತ್ತಮ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣಾ ವಸ್ತು